ಒಂದು ಪಾದದ ಗಾಯತ್ರಿ ಉಪಾಸನೆ ಮಾಡಿದ್ದರ ಫಲ ಲೋಕ ತೆಗೆದುಕೊಂಡದ್ದಕ್ಕೆ ಪಾಪ ಇಲ್ಲ ಎರಡನೆಯ ಪಾದದ ಫಲ ವೇದಗಳ ಪ್ರತಿಗ್ರಹದಿಂದ ಪಾಪ ಇಲ್ಲ ಮೂರನೆಯ ಪಾದದ ಉಪಾಸನೆಯ ಫಲ ಚೇತನರ ಪ್ರತಿಗ್ರಹದಿಂದ ಅವರಿಗೆ ಪಾಪ ಬರಲಿಲ್ಲ ಅದಕ್ಕೆ ಶ್ರೀಮದಾಚಾರ್ಯ ಕೈಮುತ್ತ ಹೇಳಿದರು ನಾನು ಆವಾಗ ಹೇಳಿದ ಹಾಗೆ ಆ ಉಪಾಸನೆಯ ಫಲವಾಗಿ ಸಿಗಬೇಕಾದದ್ದೇ ಪೂರ್ಣ ಸಿಕ್ಕಿಲ್ಲ ಅದರ ಏಕದೇಶ ಇದು ಇನ್ನೂ ಹೆಚ್ಚು ಬ್ರಹ್ಮದೇವರಿಗೆ ಸಿಗೋದಿದೆ ಅಂದ ಇದರಿಂದ ಬಂದಂತಹ ಪಾಪವನ್ನು ಪರಿಹಾರ ಮಾಡುವ ಸಾಮರ್ಥ್ಯ ಆ ಪಾದಗಳಿಗೆ ಇದೆ ಅಂತ ಏನು ಹೇಳುವುದು ಅವಶ್ಯವಾಗಿ ಸಾಮರ್ಥ್ಯ ಇದೆ ಎಂಬುದಾಗಿ ಶ್ರೀಮದಾಚಾರ್ಯರು ಅದನ್ನು ತಿಳಿಸಿಕೊಡ್ತಾರೆ ಅಂತಹ ಬ್ರಹ್ಮದೇವರ ಉಪಾಸನೆಗೆ ವಿಷಯವಾಗಿರತಕ್ಕಂತಹ ಮಹಾಫಲಪ್ರದವಾದ ಸರ್ವಪಾಪ ಪರಿಹಾರಕವಾದದ್ದು ಗಾಡಿ ಆದರೆ ಒಂದು ಮಾತು ಗಮನಿಸಿ ಈ ಉಪಾಸನೆಯನ್ನ ಯಾರ್ಯಾರು ಮಾಡುತ್ತಾರೋ ಅವರು ಎಲ್ಲರಿಗೂ ಈ ಫಲ ಉಂಟು ಅದನ್ನು ಗಮನಿಸಿ ನಮಗೇನಿದು ಸಂಬಂಧ ಇಲ್ಲ ಅಂತ ತಿಳಿಯಬೇಡಿ ಯಾಕೆ ಭಗವಂತನ ಇಷ್ಟೆಲ್ಲ ಉಪಾಸನೆ ಮಾಡುವ ಯೋಗ್ಯತೆ ಬ್ರಹ್ಮದೇವರಿಗೆ ಅಷ್ಟೇ ಇದೆ ನೀನು ಹಾಗಾದ್ರೆ ನಮಗೆ ಸಂಬಂಧ ಇಲ್ಲ ವಿಷಯ ಅಂತ ತಿಳಿಯುವುದಲ್ಲ ಶ್ರೀಮದ್ ಆಚಾರ್ಯರು ಬಹಳ ಸುಂದರವಾಗಿ ಹೇಳ್ತಾರೆ ಗಾಯತ್ರಿ ಅನಸ್ಯ ಯೋಗ್ಯೋಪಿ ಯೋಗ್ಯೋಪಿ ಕಷ್ಟ ಗಾಯತ್ರಿ ಮಂತ್ರವನ್ನ ಜಪ ಮಾಡುವ ಅಧಿಕಾರ ಯಾರಿಗಿದೆ ಬ್ರಹ್ಮದೇವರನ್ನು ಬಿಟ್ಟರೆ ಯಾರಿಗೂ ಇಲ್ಲ ಅಂತ ಒಂದು ಅಥವಾ ಯಾರಿಗಿಲ್ಲ ಯಾರಿಗೂ ಇಲ್ಲ ಅಂತಲ್ಲ ಎಲ್ಲರಿಗೂ ಇದೆ ಅಂತ ಇನ್ನೊಂದು ಎರಡೂ ಸ್ಟೇಟ್ಮೆಂಟ್ ಕೊಡ್ತಾರೆ ಮುಖ್ಯ ಅಧಿಕಾರ ಬ್ರಹ್ಮದೇವರಿಗೆ ಒಬ್ಬರಿಗೆ ಆದರೆ ಸಾಮಾನ್ಯ ಅಧಿಕಾರ ಎಲ್ಲರಿಗೂ ಉಂಟು ಹಾಗಾದರೆ ಏನು ಫಲ ಸಿಗತ್ತೆ ಅಂದರೆ ನಮಗೇನು ಸರ್ವ ಲೋಕಾಧಿಪತ್ಯ ಸರ್ವ ವೇದಾಧಿಪತ್ಯ ಆದರೆ ನನ್ನ ಯೋಗ್ಯ ತೆಗೆದು ತಕ್ಕು ನನಗೆ ಸಿಗತ್ತೆ ನಾನಿರೋ ಊರವಾಗಿ ಸುತ್ತಮುತ್ತಲಿರುವವರ ನಾಲ್ಕು ಜನರ ಮಧ್ಯದೊಳಗಾದರೂ ನಾ ದೊಡ್ಡವನಾಗ್ತೇನೆ ನನ್ನ ಯೋಗ್ಯತೆ ಒಂದು ನಾಲ್ಕು ವೇದಗಳ ಮಂತ್ರ ಪಂಚಸೂಕ್ತಾದರೂ ಕಲಿಯೋದ ಹಾಗೆ ಆಗತ್ತೆ ಅಷ್ಟೂ ಇಲ್ಲದೆ ವೇದಭ್ರಷ್ಟನಾಗೋದಕ್ಕಿಂತ ಗಾಯತ್ರಿ ಉಪಾಸನೆ ಮಾಡಿದ್ದ ಅಂದ್ರೆ ಒಂದು ಸ್ವಲ್ಪ ಆದರೂ ವೇದಗಳು ಬರ್ತದೆ ಅರ್ಥವಾಗತ್ತೆ ಒಂದು ನಾಲ್ಕು ಚೇತನರಾದರೂ ಇವರ ಮಾತು ಕೇಳ್ಕೊಂಡಿರ್ತಾರೆ ಬಾಕಿ ಚೇತನರು ಬೇಡ ಹೆಂಡತಿ ಮಕ್ಕಳಾದರೂ ಕೇಳ್ಕೊಂಡಿರ್ತಾರೆ ಇದನ್ನ ಸಿಂಹರು ಹೇಳ್ತಾರೆ ನಾನು ಹೇಳೋದಲ್ಲ ಅವನವ ಇದು ಅತಿ ಸಾಮಾನ್ಯ ವ್ಯಕ್ತಿಗೆ ಸ್ವಲ್ಪ ಮೇಲೆ ಹೋದರೆ ಇನ್ನೂ ಹೆಚ್ಚೆಚ್ಚು ನೂರಾರು ಜನರನ್ನ ಸಾವಿರಾರು ಜನರನ್ನ ಲಕ್ಷಾಂತರ ಜನರನ್ನ ಆಳುವಂತಹ ವ್ಯಕ್ತಿತ್ವ ಬರ್ತು ಲೋಕ ವೇದ ಚೇತನರ ಆಧಿಪತ್ಯ ಬ್ರಹ್ಮದೇವರಷ್ಟು ಇನ್ಯಾರಿಗೂ ಬರದಿದ್ದರು ಅವರವರ ಯೋಗ್ಯತೆಗೆ ತಕ್ಕಂತೆ ಲೋಕಾಧಿಪತ್ಯ ವೇದಾಧಿಪತ್ಯ ಚೇತನಾಧಿಪತ್ಯ ಅವರಿಗೆ ಬರುತ್ತದೆ ವ್ಯರ್ಥವಾಗೋದಿಲ್ಲ ಗಾಯತ್ರಿ ಉಪಾಸನೆಯನ್ನ ಮಾಡಿ ಅಂತ ಶ್ರೀಮದಾಚಾರ್ಯರು ಆದೇಶ ನೀಡುತ್ತಾರೆ ಬೃಹದಾರಣ್ಯಕದ ಭಾಷ್ಯದಲ್ಲಿ ಈ ಗಾಯತ್ರಿ ಪ್ರತಿಪಾದ್ಯವಾಗಿರತಕ್ಕ ಈ ಸಮಸ್ತವಾಗಿರತಕ್ಕಂತಹ ಜಗತ್ತು ಶೇಷದೇವರ ಮೇಲಿದೆ ಅವರಿಗೆ ಚಕ್ಷು ಅಥವಾ ಸತ್ಯ ಅಂತ ಕರೀತಾರೆ ಆ ಶೇಷದೇವರು ವೈದೇವರಲ್ಲಿ ಆಶ್ರಿತರಾಗಿದ್ದಾರೆ ವಾಯುದೇವರು ಮಹಾಲಕ್ಷ್ಮೀ ದೇವಿಯಲ್ಲಿ ಮಹಾಲಕ್ಷ್ಮೀದೇವಿ ಭಗವಂತನಲ್ಲಿ ಆಶ್ರಿತನಾಗಿದ್ದಾನೆ ಎಂಬುದಾಗಿ ಈ ಮಂತ್ರದ ಉಪಾಸನೆಯನ್ನು ಮಾಡುವಾಗ ತಿಳಿಯಬೇಕು ಎಂದು ಬೃಹದಾರಣ್ಯಕ್ಕೆ ಹೇಳುತ್ತೆ ಚಕ್ಷು ಹಾಗೂ ಸತ್ಯ ಈ ಎರಡು ಶಬ್ದಗಳು ಜತೆ ಜೊತೆಯಾಗಿ ಹೋಗುವ ಶಬ್ದಗಳು ಅಂತ ಉಪನಿಷಬ್ ಹೇಳುದು ಮೇಲೆ ಹೆಚ್ಚಿನ ನಂಬಿಕೆ ಇಟ್ಟಿದೆ ಅವನ ಮಾತಿನ ಮೇಲೆ ನಾವು ಸತ್ಯದ ನಿರ್ಧಾರ ಮಾಡುತ್ತೇವೆ ಹಾಗಾದರೆ ಸತ್ಯದ ನಿರ್ಧಾರಕ್ಕೆ ಉಪಯುಕ್ತವಾದದ್ಯಾವುದು ಚಕ್ಷದೇಂದ್ರಿಯ ಅದಕ್ಕೆ ಚಕ್ಷು ಅಂತಸರು ಇದೇನು ನಿಮಗೆ ಬಹಳ ತೊಂದರೆ ಇದು ನೀವು ಶಾಸ್ತ್ರದಿಂದಲೇ ಎಲ್ಲವನ್ನ ಸಾಧನೆ ಮಾಡುವವರು ಕಣ್ಣಿಗೆ ಸಾಕು ತೋರಿದ್ದೇ ಸತ್ಯ ಅಂತ ಹೇಳಿದರೆ ಲೌಕಿಕವಾದ ವಿಷಯಗಳಲ್ಲಿ ಕಣ್ಣಿಗೆ ತೋರಿದ್ದೇ ಸತ್ಯ ಅಲೌಕಿಕವಾದ ವಿಷಯದಲ್ಲಿ ಯಾವುದು ಸತ್ಯ ಅದನ್ನ ನಾವು ತಲವಕಾರೋಪನಿಷತ್ತಿಗೆ ಹೋದರೆ ನಮಗೆ ಗೊತ್ತಾಗತ್ತೆ ವೇದಾಹ ಸರ್ವಾಂಗಾಣಿ ಸತ್ಯ ಮಾಯತನಂ ಸತ್ಯ ಅನ್ನುವ ಶಬ್ದಕ್ಕೆ ಶ್ರೀಮದಾಚಾರ್ಯರು ಭಾಷೆದಲ್ಲಿ ಅರ್ಥ ಬರಿದ್ದಾರೆ ಬ್ರಹ್ಮ ನೀಮಾಂಸ ಯಾಕೆ ಅಂದ್ರೆ ಯಾವುದು ಸರಿ ಯಾವುದು ತಪ್ಪು ಅಂತ ಸಂದೇಹ ಬಂದಾಗ ಇದು ಸರಿ ಇದು ಸತ್ಯ ಅಂತ ನಿರ್ಣಯ ಮಾಡುವುದು ಬ್ರಹ್ಮಸೂತ್ರಗಳು ಶಾಸ್ತ್ರಗಳು ಆದ್ದರಿಂದ ಅದಕ್ಕೆ ಸತ್ಯ ಅಂತ ಕರೆಯುವುದು ಹಾಗಾದ್ರೆ ಚಕ್ಷುರಿಂದ್ರಿಯವೂ ಸತ್ಯಾ, ಶಾಸ್ತ್ರವೂ ಸತ್ಯ ಲೌಕಿಕ ವಿಷಯಗಳಲ್ಲಿ ಇಂದ್ರಿಯ ಸತ್ಯ ಅಲೌಕಿಕ ವಿಷಯಗಳಲ್ಲಿ ಶಾಸ್ತ್ರವೇ ಸತ್ಯತ್ವದ ನಿರ್ಣಾಯಕ ಅಂತಹ ಸತ್ಯ ನಾಮಕವಾದ ಅಭಿಮಾನಿಯಾದವನು ಸೂರ್ಯ ಅವನಿಗೆ ಇದು ನೋಡಿ ಬರೀ ಜಡಕಾಲ ಚೇತನಾದ ಸೂರ್ಯನಿಗೇ ಅಭಿಮಾನಿಯಾದವನು ಶೇಷ ಆ ಶೇಷನಲ್ಲಿ ಇದಂ ಪ್ರತಿಷ್ಠಿತ ಈ ಜಗತ್ತು ಆಧಾರಪಟ್ಟಿದೆ ಶ್ರೀಮದಾಚಾರ್ಯರ ವ್ಯಾಖ್ಯಾನದ ಸೊಬಗನ್ನು ನಾವು ಕಾಣಬಹುದು ಸತ್ಯ ಅಂತ ಶೇಷ ದೇವರಿಗೆ ಯಾಕೆ ಕರೀತಾರೆ ಬಹಳ ಸುಂದರವಾಗಿ ಶುಭಾಚಾರ್ಯರು ಹೇಳ್ತಾರೆ ಸತ್ಯ ಅಂತ ಯಾಕೆ ಕರೀತಾರೆ ಅಂದ್ರೆ ಸತ ಯ ಸತ ಅಂದ್ರೆ ಯಾರು ನಿರ್ದುಷ್ಟನಾದ ಪರಮಾತ್ಮ ಯ ಅಂದ್ರೆ ಹೋಗುತ್ತಾನೆ ಸತ ನಿರ್ದುಷ್ಟನಾದ ಭಗವಂತ ಯಾವನ ಮೇಲೆ ಹೋಗುತ್ತಾನೋ ಏನ್ ಹೋಗುತ್ತಾನೆ ನಿದ್ರೆ ಹೋಗುತ್ತಾನೋ ಅವನು ಸತ್ಯ ಅಂದ್ರೆ ಶೇಷ ಸತ್ಯ ಅನ್ನೋ ಶಬ್ದಕ್ಕೆ ಉಪನಿಷತ್ತಿನಲ್ಲಿ ಶೇಷ ಅನ್ನುವ ಅರ್ಥ ತರೋದು ಹೇಗೆ ಶ್ರೀಮದಾಚಾರ್ಯ ಅವ್ರಿಗೆ ತರ್ತಾರೆ ಸತ ಅಂದ್ರೆ ನಿರ್ದುಷ್ಟನಾದ ಪರಮಾತ್ಮ ಯಾ ಯಾತಿ ಅಂದ್ರೆ ಹೋಗೋದು ಅದೇ ಮರಾಠಿಯೊಳಗೆ ಏ ಅಂತಾರೆ ಯಾ ಅಂತಾರೆ ಯಾ ಅಂದ್ರೆ ಬನ್ನಿ ಅಂತ ಅರ್ಥ ಅದು ಯಾಥಾರ್ಥ ಆದ್ದರಿಂದ ಯಾ ಅನ್ನುವುದಕ್ಕೆ ಹೋಗು ಅಂತ ಅರ್ಥ ಇದೆ ಅಥವಾ ಬಾ ಅಂತ ಅರ್ಥ ಇದೆ ಸತ ನಿರ್ದುಷ್ಟನಾದ ಪರಮಾತ್ಮ ಯಾತಿಯಂ ಯಾವನನ್ನ ಕುರಿತು ಹೋಗ್ತಾನೋ ಅವನು ಸತ್ಯ ಅದ್ರಿಗೆ ಮಲಗುತ್ತಾನೆ ಅಂತ ಹೇಳೋದು ಬಿಟ್ಟು ಹೋಗ್ತಾನೆ ಅಂತ ಯಾಕೆ ಹೇಳಿದ್ದೀರಿ ಅಂತಂದ್ರೆ ಬೇಕು ಅಂತ ಹೇಳಿದ್ದೇವೆ ಯಾಕೆ ನಿಜವಾಗಿ ಮಲಗೋದೇ ಇಲ್ಲ ಅವನು ದೇವರು ನಿಜವಾಗಿ ಮಲಗಿಬಿಟ್ರೆ ನಮ್ಮ ಹಾಗೆ ನಾಳೆ ಸತ್ಯ ಹೋಗ್ಬೇಕು ಅವನಿಗೆ ನಿದ್ರೆ ಆದ್ರೆ ನಮಗೆ ಚಿರನಿದ್ರೆ ಆಗುತ್ತೆ ಹಾಗಾದ್ರೆ ಅವನು ನಿಜವಾಗಿ ಮಲಗೋ ಹಾಗಿಲ್ಲ ಸುಮ್ಮನೆ ಜನರ ದೃಷ್ಟಿಯೊಳಗೆ ಹಾಸಿಗೆ ಹತ್ರ ಅದಕ್ಕಾಗಿ ಯಾತಿ ಅಂತ ಸತ ನಿರ್ದುಷ್ಟನಾದ ಪರಮಾತ್ಮ ಎಂ ಯಾವನನ್ನು ಕುರಿತು ಯಾಂತಿ ಹೋಗ್ತಾನೋ ಅವರು ಸತ್ಯ ಅಂದ್ರೆ ಶೇಷ ಇದನ್ನ ಇದನ್ನ ನಾವು ಇಂಗ್ಲಿಷ್ ಒಳಗೆ ಕಾಣಬಹುದು ಕನ್ನಡದೊಳಗೆ ಹಾಗೆ ಇಲ್ಲ ಆದರೆ ಇಂಗ್ಲಿಷ್ ಮಲಗುವುದಕ್ಕೆ ಏನಂತಾರೆ ಗೋ ಟು ಬೆಡ್ ಅಂತ ಹೋಗುವುದಷ್ಟೇ ಗೋ ಟು ಬೆಡ್ ಅಂದ್ರೆ ಹಾಸಿಗೆಗೆ ಹೋಗು ದೇವರ ಹಾಸಿಗೆ ಯಾವನು ಹಾಗಾದ್ರೆ ಶೇಷ ಏನು ಮಾಡಬೇಕು ದೇವರು ಗೋ ಟು ಬೆಡ್ ಅಷ್ಟೇ ಅದಕ್ಕಾಗಿ ಆ ಶೇಷದೇವರಿಗೆ ಸತ್ಯ ಎಂಬ ಶಬ್ದದಿಂದ ಕರೀತಾರೆ ಅಂತ ಶ್ರೀಮದಾಚಾರ್ಯರು ಹೇಳ್ತಾರೆ ಸನ್ನಾಮಕನಾದ ನಿರ್ದುಷ್ಟನಾದ ನಿದ್ರಾಜಿದೋಷಗಳಿಂದ ರಹಿತನಾದ ಭಗವಂತ ಕೇವಲ ಲೌಕಿಕರ ದೃಷ್ಟಿಯಲ್ಲಿ ಯೋಗನಿದ್ರೆಯನ್ನ ಮಾಡುತ್ತಾ ನಿದ್ರೆ ಮಾಡಿದ ತೋರಿಸ್ತಾ ಯಾತಿ ಹೋಗ್ತಾನೆ ಆದ್ದರಿಂದ ಸತ್ಯ ಅಂದ್ರೆ ಶೇಷದೇವರು ಅವರು ಬಲ ಎಂಬ ಹೆಸರಿನ ಬಲರೂಪರಾದ ವಾಯುದೇವರಲ್ಲಿ ಆಶ್ರಿತರಾಗಿದ್ದಾರೆ ಅವರು ಗಾಯತ್ರಿ ನಾಮಕಳಾದ ಮಹಾಲಕ್ಷ್ಮೀ ದೇವಿಯಲ್ಲಿ ಆ ವಾಯುದೇವರ ಆಶ್ರಿತರಾಗಿದ್ದಾರೆ ಆ ಗಾಯತ್ರಿ ನಾಮಕಳಾದ ವಾಯು ಲಕ್ಷ್ಮೀದೇವಿ ಪರೋರಜಸ್ ಎಂಬ ಶಬ್ದದಿಂದ ವಾಚನಾದ ಪರಮಾತ್ಮನಲ್ಲಿ ಆಶ್ರಿತಳಾಗಿದ್ದಾಳೆ ಎಂಬುದಾಗಿ ಗಾಯತ್ರಿ ಮಂತ್ರದ ಜಪ ಮಾಡುವಾಗ ಚಿಂತನೆ ಮಾಡಬೇಕು ಅಂತ ಬೃಹದಾರಣ್ಯಕ ಉಪನಿಷತ್ತು ತಿಳಿಸುತ್ತದೆ ಇಷ್ಟೆಲ್ಲ ಹೇಳುವಾಗ ಜನಕ ರಾಜ ಕುಳಿತಿರ್ತಾನೆ ಬುಡಿಲ ಅಂತ ಒಬ್ಬ ಋಷಿ ಅವನಪ್ಪ ಅಶ್ವತರಾಶ್ವ ಅಂತ ಎಲೆ ಅಶ್ವಥರಶ್ವರನ ಮಗನೇ ಬುಡಿಲನೆ ನೀನು ಇಷ್ಟೆಲ್ಲ ಹೇಳ್ತಾ ಇದ್ದಿ ಪ್ರತಿಗ್ರಹ ನೋಡಿ ಆ ಜನಕರಾಜನ ಪ್ರಜ್ಞೆ ನೋಡಿ ಪ್ರತಿಗ್ರಹವನ್ನ ಮಾಡಿದ್ದಕ್ಕಾಗಿ ಬಂದ ಪಾಪ ನಿನ್ ಮುಖದ ಮೇಲೆ ಕಾಣಿಸ್ತದಲ್ಲೋ ಇಷ್ಟೆಲ್ಲಾ ಉಪದೇಶ್ ಗೊತ್ತಿಲ್ವೇ ನಿನಗೆ ಎಲ್ಲಾ ಪ್ರತಿಗ್ರಹದ ಪಾಪ ಗಾಯತ್ರಿ ಮಂತ್ರದ ಜಪ ಮಾಡಿದ್ರೆ ಹೋಗ್ತದೆ ಅಂತ ಹೇಳ್ತಿದೆ ಆದರೆ ನಿನ್ ನೋಡಿದ್ರೆ ಶಾಪ ಇದೆ ಅಂತ ಕಾಣಿಸ್ತದಲ್ಲ ಅಂತ ಅಂದ್ರೆ ಅವ್ರ ಮುಖ ನೋಡಿದ್ರೆ ಅವನ ಪಾಪಗಳನ್ನ ಊಹಿಸಬಹುದಾದ ಯೋಗ್ಯತೆ ಜನಕರಾಜನಲ್ಲಿತ್ತು ನಿನ್ನ ಮುಖದ ಮೇಲೆ ಲಕ್ಷಣ ಕಾಣಿಸ್ತಾ ಇಲ್ಲ ಬಹಳ ಜನರ ಹತ್ರ ದಕ್ಷಿಣೆ ತಗೊಂಡಿದ್ದೀನಿ ನನಗೆ ಕಾಣಿಸ್ತಾ ಅಂತ ಹೇಳ ಆಗ ಬುಡಿಲ ಪ್ರಾಮಾಣಿಕವಾಗಿ ಹೇಳ್ತಾನೆ ಹೌದು ನನಗೆ ಈ ತತ್ವ ಗೊತ್ತು ಆದರೂ ನನಗೆ ಗಾಯತ್ರಿಯ ಉಪಾಸನದ ಫಲ ಸಿಕ್ಕಿಲ್ಲ ಯಾಕೆ ಅಂದರೆ ಗಾಯತ್ರಿ ಿಯ ಮೊದಲು ಅಕ್ಷರ ಉಂಟಲ್ಲ ಇಪ್ಪತ್ತ ನಾಲ್ಕು ಅಕ್ಷರದ ಮೊದಲಕ್ಷರ ಆ ಮೊದಲನೆಯ ಅಕ್ಷರದಿಂದ ಪ್ರತಿಪಾದ್ಯನಾದ ಪರಶುರಾಮದೇವರುಂಟು ಆ ಪರಶುರಾಮದೇವರ ಪೂರ್ಣವಾದ ತತ್ವದ ಜ್ಞಾನ ನನಗಿನ್ನೂ ಆಗಿಲ್ಲ ಆ ಪರಶುರಾಮದೇವರು ಅಗ್ನಿ ಅಗ್ನಿಯಲ್ಲಿ ಅಂತರ್ಯಾಮಿಯಾದವರು ಪರಶುರಾಮ ಆ ಮೊಟ್ಟ ಮೊದಲಿನ ಅಕ್ಷರದಿಂದ ಪ್ರತಿಪಾದ್ಯವಾದ ಅಗ್ನಂತರ್ಗತರಾದ ಪರಶುರಾಮ ದೇವರ ನಿಜವಾದ ತತ್ವದ ಪರಿಚಯ ನನಗಾದರೆ ಆ ಪರಶುರಾಮಾಗ್ರಿಯಲ್ಲಿ ನನ್ನ ಪಾಪಗಳನ್ನು ಹಾಕಿ ನಾನು ಸುಡಬಹುದು ಬರೀ ಈ ಕಥೆ ತಿಳಿದುಕೊಂಡ್ರೆ ಸುಡ್ಲಿಕ್ಕಾಗೋದಿಲ್ಲ ಆ ತತ್ವದ ಪರಿಚಯ ನನಗಾಗಬೇಕು ಅದ ನನಗಾಗಿಲ್ಲ ಅನ್ನೋದಕ್ಕೆ ನನಗಿನ್ ನನಗಿನ್ನೂ ನನ್ನ ಮೇಲೆ ಅವಲಕ್ಷಣ ಕಾಣಿಸ್ತಾ ಇರೋದು ನಿಜ ನೀನು ಗುರುತಿಸಿದ ಸತ್ತೆ ಏನ್ ಹೀಗಂತೀರ ನನಗೆ ಚಿಟಿ ಬರಲಿಲ್ಲ ಅವನು ಈ ಮತ್ ಯಾರಾದರೂ ಬ್ರಾಹ್ಮಣರು ಕೇಳಿದ್ರೆ ಮುಗದೆ ಹೋಯಿತು ಹೌದು ಸತ್ಯ ಅಂದ ನೀನು ಹೇಳಿದ್ದು ಸತ್ಯ ನಾನು ಪ್ರತಿಗ್ರಹ ಮಾಡಿದ್ದೇನೆ ಅದರ ಪಾಪ ನನಗೆ ತೊಳೆದುಕೊಳ್ಳುವುದಕ್ಕಾಗಿಲ್ಲ ನಾನಿನ್ನೂ ಆ ಪ್ರಯತ್ನದಲ್ಲಿದ್ದೇನೆ ನಾನು ಆ ಪರಶುರಾಮನ ಉಪಾಸನೆ ಮಾಡಬೇಕು ಮಾಡಿಲ್ಲ ಅದನ್ನು ಮಾಡದೆ ಎಷ್ಟು ಮಂತ್ರ ಜಪ ಮಾಡಿದರೂ ಅದು ವ್ಯರ್ಥವೇ ನಾನಿನ್ನೂ ಆ ದಾರಿಯಲ್ಲಿದ್ದೇನೆ ಅವನ ಸಾಕ್ಷಾತ್ಕಾರ ಮಾಡಿಕೊಳ್ಳಬೇಕಾಗಿದೆ ನಾನು ಆಮೇಲೆ ನನ್ನ ಪಾಪಗಳನ್ನು ಕಳೆದುಕೊಳ್ಳುತ್ತೇನೆ ಅಂತ ಹೇಳುತ್ತೇನೆ ಆದ್ದರಿಂದ ಅಂತಹ ಪಾಪಗಳನ್ನ ಅಗ್ನಿಂತರ್ಗತ ಹರಣೀಪತಿ ಪರಶುರಾಮನ ಅನುಗ್ರಹದಿಂದ ಗಾಯತ್ರಿ ಪ್ರತಿಪಾದ್ಯನಾದಂತಹ ಹಯಗ್ರೀವಾದಿ ರೂಪಿಯಾದ ಭಗವಂತನ ಅನುಗ್ರಹದಿಂದ ನಾವು ಆ ಮಂತ್ರದ ಯಥಾರ್ಥವಾದ ಅನುಸಂಧಾನವನ್ನ ನಮ್ಮ ಯೋಗ್ಯತೆ ಬುದ್ಧಿಗೆ ಅನುಗುಣವಾಗಿ ನಾವು ಮಾಡಿ ಪಾಪಗಳನ್ನು ಕಳೆದುಕೊಳ್ಳೋಣ ದೇವರ ಅನುಗ್ರಹವನ್ನ ಸಂಪಾದನೆ ಮಾಡೋಣ ಹೆಚ್ಚಿನ ಬುದ್ಧಿಯನ್ನ ವಿವೇಕವನ್ನ ಶಾಸ್ತ್ರಜ್ಞಾನವನ್ನ ಬೆಳೆಸಿಕೊಳ್ಳೋಣ ಎಂಬ ಪ್ರಾರ್ಥನೆಯೊಂದಿಗೆ ಈ ಗಾಯತ್ರಿ ಮಂತ್ರದ ಒಂದೆರಡು ಅಕ್ಷರಗಳನ್ನು ಹೇಳಿದ್ದರಿಂದ ಏನಾದರೂ ಪುಣ್ಯ ಬಂದಿದ್ದರೆ ಗುರುವಂತರ್ಗತ ಭಾರತೀರಮನ ಮುಖ್ಯಪ್ರಾಣಾಂತರ್ಗತ ಗಾಯತ್ರಿ ಪ್ರತಿಪಾದ್ಯನಾದ ಭಗವಂತ ಅದನ್ನು ತನ್ನ ಪೂಜಾರೂಪವಾಗಿ ಸ್ವೀಕಾರ ಮಾಡಿ ನಮಗೂ ನಿಮಗೂ ವಿಶೇಷವಾಗಿ ಜ್ಞಾನಭಕ್ತ ವೈರಾಗ್ಯಗಳ ಅಭಿವೃದ್ಧಿಯನ್ನು ಮಾಡಲಿ ಅಂತ ಪ್ರಾರ್ಥನೆಯನ್ನು ಮಾಡುತ್ತಾ ಎರಡು ಮಾತನ್ನ ಶ್ರೀಕೃಷ್ಣ